ಧಾತ್ರಿಯೊಳಗುಳ್ಳ ಅಖಿಳತೀರ್ಥ ಕ್ಷೇತ್ರ ಚರಿಸಿದರೇನು ಪಾತ್ರ ಅಪಾತ್ರವರಿತ ಅನ್ನಾದಿ ದಾನವ ಮಾಡಿ ಫಲವೇನು ಗಾತ್ರ ನಿರ್ಮಲನಾಗಿ ಸ್ತೋತ್ರ ಪಠಿಸಿದರೇನು ಹರಿ ಸರ್ವತ್ರಗತನೆಂದರಿಯದಲೇ ತಾ ಕರ್ತೃ ಎಂಬುವನು ಪರಮಾತ್ಮ ಸರ್ವತ್ರ ವ್ಯಾಪ್ತ ಸ್ವತಂತ್ರ ಸರ್ವಶಕ್ತ ಸರ್ವ ಸಮರ್ಥ ಸರ್ವಜ್ಞ ಸರ್ವನಿಯಾಮಕ ಸರ್ವ ಪ್ರೇರಕ ಇತ್ಯಾದಿ ಭಗವಂತನ ಅನಂತ ಕಲ್ಯಾಣ ಗುಣಗಳನ್ನು ತಿಳಿಯದೆ ಮಾಡಿರುವಂತಹ ಎಲ್ಲ ಸತ್ಕರ್ಮಗಳು ಕೂಡ ವ್ಯರ್ಥ ಆಗತ್ತೆ ಅಂತ ಈ ಪದ್ಯದಲ್ಲಿ ತಿಳಿಸ್ತಾರೆ ಭಗವಂತನೇ ಸರ್ವತ್ರ ವ್ಯಾಪ್ತನಾದವನು ಇದನ್ನು ತಿಳ್ಕೊಳ್ಳದೆ ತಾನೇ ಕರ್ತೃ ಅಂತ ತಪ್ಪಾಗಿ ತಿಳಿದವನು ಭೂಮಿಯ ಮೇಲಿರುವಂಥ ಸಕಲ ತೀರ್ಥಕ್ಷೇತ್ರಗಳಲ್ಲಿ ಸಂಚಾರ ಮಾಡಿ ಏನೂ ಫಲ ಇಲ್ಲ ಪಾತ್ರ ಅಪಾತ್ರರನ್ನು ಅರಿತು ಅನ್ನಾದಿ ಮಾಡಿ ಏನೂ ಫಲ ಇಲ್ಲ ವ್ಯರ್ಥ ಶರೀರ ಶುದ್ಧಿಯನ್ನು ಹೊಂದಿ ಮಂತ ಸ್ತೋತ್ರಗಳನ್ನು ಪಠಿಸಿದರೂ ಕೂಡ ಪರಮಾತ್ಮನ ಗುಣಗಳನ್ನು ಉಪಾಸನೆ ಮಾಡುವ ಜ್ಞಾನ ಅನುಸಂಧಾನ ಮಾಡುವ ರೀತಿಯನ್ನು ಗುರುಮುಖೇನ ಶಾಸ್ತ್ರ ಶ್ರವಣಾದಿಗಳ ಮೂಲಕ ತಿಳ್ಕೊಳ್ಳದೇ ಇದ್ದರೆ ಏನು ಮಾಡಿದರೂ ಏನೂ ಫಲ ಇಲ್ಲ ಭಗವಂತನೇ ಸರ್ವಕರ್ತೃವನ್ನು ಅನುಸಂಧಾನ ಯಾರು ಮಾಡ್ತಾರೋ ಅಂತಹ ಜೀವ ಯಾವ ತೀರ್ಥಕ್ಷೇತ್ರದಲ್ಲಿ ಸ್ನಾನಾದಿಗಳನ್ನು ಮಾಡಿದರೂ ಕೂಡ ಸಕಲ ತೀರ್ಥಕ್ಷೇತ್ರಾದಿಗಳ ಸ್ನಾನ ಯಾತ್ರೆ ಮಾಡಿರುವಂತಹ ಉತ್ತಮ ಫಲಕ್ಕೆ ಭಾಗಿಯಾಗ್ತಾನೆ ಆದರೆ ಅಂತಹ ಅನುಸಂಧಾನ ಇಲ್ಲದೇ ಸಕಲ ತೀರ್ಥಕ್ಷೇತ್ರ ಯಾತ್ರೆ ದಾನ ಧರ್ಮ ಪಾತ್ರ ಅಪಾತ್ರರು ಯಾರು ಇತ್ಯಾದಿ ಎಲ್ಲ ವಿಚಾರಣೆಯನ್ನು ಮಾಡಿ ಆಚರಣೆ ಮಾಡಿದರೂ ಕೂಡ ಎಲ್ಲವೂ ಸತ್ಕರ್ಮಗಳೇ ಆಗಿದ್ರೂ ಕೂಡ ಏನೂ ಫಲ ಇಲ್ಲ ಆದ್ದರಿಂದ ಕರ್ಮಾಚರಣೆಗಿಂತ ಅದರ ಹಿಂದಿನ ಅನುಸಂಧಾನ ಅನ್ನೋದು ಹೆಚ್ಚು ಪ್ರಾಧಾನ್ಯತೆಯನ್ನು ಅಂತ ಇಲ್ಲಿ ತಿಳಿಸ್ತಾರೆ ತೀರ್ಥಕ್ಷೇತ್ರ ಯಾತ್ರೆ ಮಾಡಿ ಸ್ನಾನ ಮಾಡೋದ್ರಿಂದ ಅಂತಃಕರಣ ಶುದ್ಧಿಯಾಗಬೇಕು ಅಂತಃಕರಣ ಶುದ್ಧಿ ಕರ್ಮಾಚರಣೆ ಅಂತ ಅದೇ ರೀತಿಯಾಗಿ ಸತ್ಪಾತ್ರರಲ್ಲಿ ಸಾತ್ವಿಕವಾಗಿ ದಾನ ಮಾಡೋದರಿಂದಲೂ ಅಂತಃಕರಣ ಶುದ್ಧಿಯಾಗಬೇಕು ಅದೇ ರೀತಿಯಾಗಿ ಶರೀರ ಶುದ್ಧಿಯನ್ನು ಸ್ನಾನಾದಿಗಳ ಮೂಲಕ ಮಾಡಿಕೊಂಡು ಮಂತ್ರ ಸ್ತೋತ್ರ ಪಠಣ ಮಾಡೋದು ಎಲ್ಲವೂ ಅಂತಃಕರಣ ಶುದ್ಧಿಗಾಗಿ ದಾನ ತೀರ್ಥ ತಪೋ ಯಜ್ಞಾಹ ಪಾವನಾನಿ ಮನೀಷಿಣಾಮಂಥ ಈ ಎಲ್ಲವೂ ಕೂಡ ಅಂತರಂಗ ಶುದ್ಧಿಗಾಗಿ ಹೇಳಿರುವಂಥ ಕರ್ಮಾಚರಣೆಗಳು ಯಶ್ಮೇತ್ ಪುಂಡರೀಕಾಕ್ಷಂ ಸ ಬಾಹ್ಯಾಭ್ಯಂತರ ಶುಚಿಹಿ ಅಂತ ಯಾರು ಪರಮಾತ್ಮನ ಸದಾಕಾಲ ನಿರಂತರವಾಗಿ ಸ್ಮರಣಾದಿಗಳನ್ನು ಮಾಡ್ತಾರೋ ಅವರು ಅಂತರ ಬಾಹ್ಯ ಎರಡೂ ಕಡೆಗೂ ಕೂಡ ಶುದ್ಧಿಯನ್ನು ಏನು ಅಂತಃಕರಣ ಶುದ್ಧಿ ಅಂದರೆ ಹರಿ ಸರ್ವತ್ರಗತ ಅವನೇ ಸ್ವತಂತ್ರ ಕರ್ತೃ ಈ ರೀತಿಯಾಗಿ ಚಿಂತನೆ ಮಾಡೋದೇ ಅಂತಃಕರ್ಣ ಶುದ್ಧಿ ಹರಿ ಸರ್ವತ್ರಗತನಲ್ಲ ಅವನೇ ಕರ್ತೃ ಅಲ್ಲ ಅಂದ್ಕೊಂಡ್ರೆ ಅದು ಮಿಥ್ಯಾಜ್ಞಾನ ಅದೇ ಅಂತಃಕರಣದ ಕೊಳೆ ಅಥವಾ ಮಲ ದೋಷ ಒಂದೊಂದು ಪದಾರ್ಥಕ್ಕೆ ಒಂದೊಂದು ರೀತಿಯಾಗಿರುವಂತಹ ಶುದ್ಧಿಯ ಮಾರ್ಗವನ್ನು ಮಹಾಭಾರತಾದಿ ಗ್ರಂಥಗಳು ವರ್ಣನೆಯನ್ನು ಮಾಡುತ್ತೆ ಉದಾಹರಣೆಗೆ ಜಿಡ್ಡಿನ ಯಾವುದೋ ಪಾತ್ರೆಯನ್ನು ತೊಳಿಬೇಕು ಅಂತಾದರೆ ಸೀಗೆ ಪುಡಿ ಇತ್ಯಾದಿಯನ್ನು ಕಡಲೆ ಹಿಟ್ಟು ಹೀಗೆ ಬೇರೆ ಬೇರೆ ಪದಾರ್ಥಗಳನ್ನು ಬಳಸ್ತೀವಿ ಈಗ ಸೋಪು ಡಿಟರ್ಜೆಂಟು ಇತ್ಯಾದಿ ಆಮೇಲೆ ಬೆಳ್ಳಿಯನ್ನು ಶುದ್ಧಿ ಮಾಡಬೇಕು ಅಂತಾದರೆ ಬೂದಿಯಿಂದ ಶುದ್ಧಿ ಮಾಡ್ತೀವಿ ಬಂಗಾರವನ್ನು ಪುಟಕ್ಕಿಟ್ಟು ಬೆಂಕಿಯಲ್ಲಿಟ್ಟು ಅಗ್ನಿ ಸ್ಪರ್ಶದಿಂದ ಶುದ್ಧಿ ಮಾಡೋದು ಹೀಗೆ ಒಂದೊಂದು ಪದಾರ್ಥಕ್ಕೆ ಒಂದೊಂದು ಆಗಿರುವಂತ ಶುದ್ಧಿ ಪದಾರ್ಥಗಳನ್ನು ಕೊಂಡು ತೊಗೊಂಡು ಬರ್ತೀವಿ ಅಲ್ಲಿರುವಂಥ ದೋಷಗಳ ಪರಿಮಾರ್ಜನೆಗಾಗಿ ಕ್ರಯಶುದ್ಧಿ ಅಂಥೇಳಿ ಅಲ್ಲಿ ಹಣ ಕೊಟ್ಟು ಪ್ರಾಮಾಣಿಕವಾಗಿ ಸಂಪಾದನೆ ಮಾಡಿರೋ ಹಣದಿಂದ ಚೌಕಾಸಿ ಮಾಡದೇ ಅದೇ ಅದಕ್ಕೆ ಶುದ್ಧಿ ಅಂತೇಳಿ ಹೀಗೆ ಒಂದೊಂದು ಪದಾರ್ಥದ ಶುದ್ಧಿಗೆ ಒಂದೊಂದು ಮಾರ್ಗವನ್ನು ತಿಳಿಸಿರುವಂಥ ಶಾಸ್ತ್ರಕಾರರು ಅಂತಃಕರಣ ಶುದ್ಧಿಗಾಗಿ ಕರ್ಮಾಚರಣೆಯನ್ನು ತಿಳಿಸ್ಕೊಟ್ಟಿದ್ದಾರೆ ಆ ಅಂತಃಕರಣ ಶುದ್ಧಿ ಅಂತಂದರೆ ಭಗವಂತನೇ ಸರ್ವ ಪ್ರೇರಕ ಸರ್ವನಿಯಾಮಕ ಸ್ವತಂತ್ರ ಕರ್ತೃ ಜೀವ ಕರ್ತೃ ಅಸ್ವಾತಂತ್ರ ಈ ರೀತಿ ಜೀವನಿಗೆ ಮತ್ತು ಪರಮಾತ್ಮನಿಗೆ ಇರುವಂಥ ವೈಲಕ್ಷಣ್ಯವನ್ನು ವಿಚಾರ ಮಾಡಿ ಭಗವಂತನೇ ಸ್ವತಂತ್ರ ಅವನೇ ಸರ್ವೋತ್ತಮ ಅಂತ ಈ ರೀತಿಯಾಗಿ ತಿಳ್ಕೊಂಡ್ರೆ ಅದೇ ಅಂತಃಕರ್ಣ ಶುದ್ಧಿ ಅಂತಹ ಜೀವ ಇಷ್ಟೆಲ್ಲ ಉಪಾಸನೆಯನ್ನು ಮಾಡದೇ ಇದ್ದರೆ ಅವನಿಗೆ ಭೂಮಿಯಲ್ಲಿರುವಂಥ ಎಲ್ಲ ತೀರ್ಥಕ್ಷೇತ್ರ ಯಾತ್ರೆಯನ್ನು ಸಂಚಾರ ಮಾಡಿ ಭಗವಂತ ಎಲ್ಲ ಕಡೆ ಸರ್ವತ್ರ ವ್ಯಾಪ್ತ ಅಂತ ಚಿಂತನೆ ಮಾಡುವ ಅಭ್ಯಾಸವನ್ನು ರೂಢಿಸ್ಕೊಂಡು ಚಿಂತನೆ ಮಾಡಿದರೆ ಅಂತಃಕರಣ ಶುದ್ಧಿ ಆಗತ್ತೆ ಮಿಥ್ಯಾಜ್ಞಾನ ಅನ್ನೋದು ದೂರ ಆಗತ್ತೆ ಇದೇ ಅಂತಃಕರಣ ಶುದ್ಧಿ ಆ ಚಿಂತನೆಯನ್ನು ಮಾಡದೇ ಇದ್ದರೆ ಅವನು ಮಾಡಿರುವಂಥ ಎಲ್ಲ ಉತ್ಕೃಷ್ಟ ಕರ್ಮಗಳು ಕೂಡ ವ್ಯರ್ಥ ಆಗತ್ತೆ ಶ್ರಮಏ ವಹ ಕೇವಲ ಕೇವಲ ಶ್ರಮ ಇನ್ನ ದಾನವನ್ನು ಮಾಡುವ ಸಂದರ್ಭದಲ್ಲಿ ಪಾತ್ರರು ಅಪಾತ್ರರು ಯಾರು ಅಂತ ವಿವೇಚನೆ ಮಾಡಿ ಅದನ್ನು ತಿಳ್ಕೊಂಡು ದಾನ ಮಾಡಿದರೆ ಇವನು ಪಾತ್ರ ಮುಖ್ಯ ಪಾತ್ರನಾದ ಭಗವಂತ ಇವನಲ್ಲಿ ಅಂತರ್ಯಾಮಿತ್ವೇನೇ ಇದ್ದಾನೆ ಇವನು ಪಾತ್ರನಲ್ಲ ಇವನಲ್ಲಿ ಮುಖ್ಯ ಪಾತ್ರನಾದ ಹರಿ ಇಲ್ಲ ಅಂದರೆ ಹರಿ ಇಲ್ಲ ಅಂತ ಅರ್ಥ ಅಲ್ಲ ಅವನ ವಿಶೇಷ ಸನ್ನಿಧಾನ ಇಲ್ಲ ಅಂತ ಸತ್ಕರ್ಮಗಳನ್ನು ಮಾಡುವಂತಹ ಸದಾ ಭಗವಂತನ ಚಿಂತನೆಯನ್ನು ಮಾಡುವಂಥ ಜ್ಞಾನಿಗಳಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಇತರರಲ್ಲಿ ಸಾಮಾನ್ಯ ಸನ್ನಿಧಾನ ಅನ್ನೋ ವಿವೇಕ ಉಂಟಾಗಿ ಭಗವಂತ ಸರ್ವತ್ರಗತ ಅವನೇಕರ್ತೃ ಅನ್ನೋ ಜ್ಞಾನ ಮನಸ್ಸಿನಲ್ಲಿ ದೃಢವಾಗಿ ಕೂರುತ್ತೆ ಆಗ ಮನಸು ಶುದ್ಧ ಆಗತ್ತೆ ಆಗ ಮಾಡಿರುವಂಥ ಎಲ್ಲ ಕರ್ಮಗಳಿಗೂ ಕೂಡ ವಿಶಿಷ್ಟವಾಗಿರ್ತಕ್ಕಂಥ ಫಲಪ್ರಾಪ್ತಿಯಾಗತ್ತೆ ಅದೇ ರೀತಿಯಾಗಿ ಸ್ನಾನವನ್ನು ಮಾಡಿ ಸ್ತೋತ್ರ ಮಂತ್ರ ಎಲ್ಲ ಪಠಣೆ ಮಾಡಿದರೆ ಶಾರೀರಿಕ ಶುದ್ಧಿಯೂ ಆಗತ್ತೆ ಮನಸ್ಸಿಗೂ ಶುದ್ಧಿ ಆಗುತ್ತೆ ವಾಕ್ ಶುದ್ಧಿ ಆಗುತ್ತೆ ಅಂತಃಕರಣ ಅನ್ನೋದು ಶುದ್ಧಿಯಾಗತ್ತೆ ಅದನ್ನ ಮಾಡದೇ ಇದ್ದರೆ ಅವನು ಎಷ್ಟೇ ಸ್ನಾನ ಮಾಡಿದರೂ ಕೂಡ ಮಲಿನನ್ನಾಗೇ ಇರ್ತಾನೆ ಮಿಥ್ಯಾಜ್ಞಾನ ಅನ್ನೋ ಮಲ ಅಥವಾ ಕೊಳೆ ಅವನಲ್ಲಿ ಇದ್ದೇ ಇರತ್ತೆ ಅದನ್ನ ಪರಿಹಾರ ಮಾಡಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಸ್ನಾನ ದಾನ ಧ್ಯಾನ ಪಾರಾಯಣಗಳ ಅಭ್ಯಾಸ ಮಾಡಿದರೂ ಕೂಡ ಈ ಅನುಸಂಧಾನ ದೃಢ ಆಗದೇ ಇದ್ದರೆ ಎಲ್ಲ ಸತ್ಕರ್ಮಗಳನ್ನು ಮಾಡಿ ಫಲ ಏನು ಅಂದರೆ ಏನೂ ಫಲ ಇಲ್ಲ ಶ್ರಮ ಎ ವಹಿ ಅಂತ ಅರ್ಥ ಆದ್ದರಿಂದ ಭಗವಂತ ಸರ್ವತ್ರ ಗತ ಅನ್ನೋ ಪ್ರಜ್ಞೆ ಇದ್ದರೆ ಸರ್ವತ್ರ ವ್ಯಾಪ್ತ ಸ್ವತಂತ್ರ ಇತ್ಯಾದಿ ಎಲ್ಲ ಜ್ಞಾನ ಇದ್ದರೆ ಮಾತ್ರ ತೀರ್ಥಕ್ಷೇತ್ರಗಳಲ್ಲಿ ಅವನಿಗೆ ವಿಶೇಷ ಸನ್ನಿದಾನ ಅಂತ ಸ್ಮರಣೆ ಬರುತ್ತೆ ಆಗ ವಿಶಿಷ್ಟವಾಗಿ ಸೇವೆ ಮಾಡೋದಕ್ಕೆ ಸಾಧ್ಯ ಆಗ ಭಗವಂತ ಒಲಿದು ಅವನೊಳಗೆ ವಿಶೇಷವಾಗಿ ತನ್ನ ಸನ್ನಿಧಾನವನ್ನು ಇರಿಸ್ತಾನೆ ಅವನು ಅಂತಃಕರಣ ಶುದ್ಧಿಯನ್ನು ಹೊಂದುತ್ತಾನೆ ಇಲ್ಲದೇ ಇದ್ದರೆ ಎಲ್ಲವೂ ಕೂಡ ವ್ಯರ್ಥ ಸ್ನಾನಂ ಮನೋಮಲ ತ್ಯಾಗ ಸ್ನಾನದಿಂದ ಶರೀರದ ಕೊಳೆ ಮಾತ್ರ ಹೋದ್ರೆ ಸಾಲದು ಮನದ ಕೊಳೆಯೂ ಕೂಡ ಪರಿಹಾರ ಆಗಬೇಕು ಆಗಲೇ ಅದು ಸ್ನಾನ ಅಂತ ಕಲಿಸ್ಕೊಳತ್ತೆ ಅಂತ ಯಕ್ಷಪ್ರಶ್ನೆಯಲ್ಲಿ ಧರ್ಮರಾಜನ ಮಾತು ಮಹಾಭಾರತ ಅದನ್ನು ಇದೆ ಇನ್ನು ಪಾತ್ರ ಭಗವಂತನ ವಿಶೇಷ ಸನ್ನಿಧಾನ ವಿಭೂತಿ ರೂಪ ಅನ್ನೋದಿರುತ್ತೆ ಅಂಥವರನ್ನು ಸತ್ಪಾತ್ರರು ಅಂತ ಚಿಂತನೆ ಮಾಡಿ ಧನಾದಿಗಳನ್ನು ಮಾಡಿದ್ರೆ ಅವರನ್ನು ಸತ್ಪಾತ್ರರು ಅಂಥ ಗೌರವ ಆಧಾರ ಸತ್ಕಾರ ಇತ್ಯಾದಿ ಎಲ್ಲ ಮಾಡಿದರೆ ವಿಶೇಷ ಫಲಪ್ರಾಪ್ತಿಯಾಗತ್ತೆ ಅವರಲ್ಲಿರುವ ಅಂತರ್ಯಾಮಿ ಪರಮಾತ್ಮ ಪ್ರೀತ್ಯಾಸ್ಪದನಾಗ್ತಾನೆ ಉದಾಹರಣೆಗೆ ಅನ್ನದಾನ ಅನ್ನದಾನವನ್ನು ಹಸಿದವರಿಗೂ ಮಾಡಬೇಕು ಅಂತ ನಿಯಮ ಇದೆ ಆದರೆ ಸತ್ಪಾತ್ರರಲ್ಲಿ ಅನ್ನದಾನ ಮಾಡಿದರೆ ವಿಶೇಷ ಪುಣ್ಯ ಹೋಮ ಯಜ್ಞಗಳನ್ನು ಮಾಡಿದಾಗ ಅಗ್ನಿ ಮುಖಾಂತರ ಆಹುತಿ ಕೊಡುವುದು ಪ್ರತಿಮಾದಿ ಪೂಜೆಗಳಲ್ಲಿ ಪ್ರತಿಮಾಂತರ್ಗತ ಪರಮಾತ್ಮನಿಗೆ ನೈವೇದ್ಯವನ್ನು ಮಾಡೋದು ಬ್ರಾಹ್ಮಣನಿಗೆ ವೈಶ್ವಾನರ ಯಜ್ಞ ಅನ್ನ ಅನುಸಂಧಾನದಿಂದ ಭೋಜನವನ್ನು ಮಾಡಿಸೋದು ಈ ಮೂರರಲ್ಲಿ ಬ್ರಾಹ್ಮಣರ ಮುಖದಲ್ಲಿ ಅನ್ನದಾನವನ್ನು ಮಾಡಿದಾಗ ಭಗವಂತ ಹೆಚ್ಚು ಪ್ರೀತಿಯಾಸ್ಪದನಾಗಿ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾನೆ ಚಲಬ್ರಹ್ಮ ವೈಷ್ಣವಾಹ ಅಂತ ಎಲ್ಲ ಜ್ಞಾನಿಗಳು ಬ್ರಾಹ್ಮಣರು ಅಥವಾ ಭೂಸುರರು ಭಗವಂತನ ಉತ್ತಮ ಛಲಪ್ರತಿಮೆಗಳು ಅಂತ ಈ ರೀತಿಯಾಗಿ ಶಾಸ್ತ್ರಜನ್ಯ ಜ್ಞಾನದಿಂದ ತಿಳುಕೊಂಡು ಅಂತಹ ಸತ್ಪಾತ್ರರಲ್ಲಿ ದಾನಾದಿಗಳನ್ನು ಮಾಡಿದಾಗ ಭಗವಂತ ವಿಶೇಷವಾಗಿ ನಮಗೆ ಅನುಗ್ರಹವನ್ನು ಮಾಡ್ತಾನೆ ಆದ್ದರಿಂದ ಪಾತ್ರ ಅಪಾತ್ರ ವಿವೇಚನೆಯನ್ನು ಸರಿಯಾಗಿ ತಿಳ್ಕೊಂಡು ಧನಾದಿಗಳನ್ನು ಮಾಡಿದ್ರೆ ವಿಶೇಷ ಫಲಪ್ರಾಪ್ತಿ ಅನ್ನೋದು ಆಗತ್ತೆ ಬರೆ ಕೇವಲ ತಿಳ್ಕೊಂಡ್ರೆ ಸಾಲದು ಅದನ್ನು ಅನುಷ್ಠಾನದಲ್ಲೂ ತರಬೇಕು ಅಂತರ ಅದೇ ರೀತಿಯಾಗಿ ಗಾತ್ರ ನಿರ್ಮಲನಾಗಿ ಗಾತ್ರ ಅಂದರೆ ಶರೀರ ಕೇವಲ ಶುಚಿರ್ಭೂತರಾಗಿದ್ದೀವಿ ಸ್ನಾನ ಮಾಡಿದ್ದೀವಿ ಅಂತಲ್ಲ ಮಂತ್ರಸ್ತೋತ್ರ ಮಾತ್ರ ಪಠನೆ ಮಾಡಿದರೆ ಫಲ ಇಲ್ಲ ಭಗವಂತ ಸರ್ವತ್ರ ವ್ಯಾಪ್ತ ಅವನೇ ನನ್ನ ನಾಲಿಗೆಯಲ್ಲಿ ಮನಸ್ಸಿನಲ್ಲಿ ಇದ್ದಾನೆ ಅವನೇ ವಾಮಯ ಮನೋಮಯನಾಗಿ ನನ್ನ ಯೋಗ್ಯತಾನುಸಾರ ನನ್ನಿಂದ ಸ್ತೋತ್ರ ಪಾಠ ಜಪ ಪಾರಾಯಣ ಇತ್ಯಾದಿ ಎಲ್ಲ ಸತ್ಕರ್ಮಗಳನ್ನು ಕೂಡ ಮಾಡಿಸ್ತಾನೆ ಅಂತ ತಿಳ್ಕೊಬೇಕು ಭಾಗವತ ತಿಳಿಸ್ತಾ ಇದೆ ಧ್ರುವ ಹೇಳ್ತಾನೆ ಯೋಂತ ಪ್ರವಿಷ್ಯ ಮಮ ವಾಚಮ ಇಮಾಂ ಪ್ರಸುಪ್ತಾಂ ಸಂಜೀವ ಯತ್ ಅಖಿಲ ಶಕ್ತಿಧರಸ್ವಧಾಮ್ನ ಅಂತ ವಾಕ್ಶುದ್ದಿ ಮನಃಶುದ್ಧಿ ಇದೆ ಶೋಧಕನಾಗಿರ್ತಕ್ಕಂಥ ಭಗವಂತನೇ ಶುದ್ದಿ ಮಾಡೋನು ಅವನೇ ವಾಕ್ಯನಲ್ಲೋ ಮನಸ್ಸಿನಲ್ಲೋ ನೆನೆ ನಮಗೆ ಚೈತನ್ಯವನ್ನು ಕೊಡ್ತಾನೆ ಅವನಿಲ್ಲದಿದ್ದರೆ ಮಂತ್ರ ಸ್ತೋತ್ರ ಪಠನ ಸ್ಮರಣೆ ಇದು ಯಾವುದೂ ಕೂಡ ಜೀವರಿಂದ ಸಾಧ್ಯ ಇಲ್ಲ ಆದ್ದರಿಂದ ಕೇವಲ ಯಾಂತ್ರಿಕವಾಗಿ ಜಪ ತಪ ಅನುಷ್ಠಾನ ಮಾಡಿದರೆ ಫಲ ಇಲ್ಲ ಸರ್ವತ್ರಗತ ಭಗವಂತ ಅಂತ ತಿಳ್ಕೊಳ್ಳದೆ ಮಾಡಿದರೆ ವಿಶೇಷ ಫಲ ಅನ್ನೋದು ಬರೋದಿಲ್ಲ ನಮ್ಮ ಉದ್ದೇಶ ಏನು ಕರ್ಮಕ್ಷಯ ಪುಣ್ಯ ವೃದ್ಧಿ ಎರಡೂ ಆಗಬೇಕು ಆ ಫಲವನ್ನು ಪಡಿಬೇಕು ಅಂತ ಆದರೆ ಅದನ್ನು ಗುರುಗಳ ಮೂಲಕ ಉಪದಿಷ್ಟರಾಗಿ ನಿಶ್ಚಯ ಜ್ಞಾನವನ್ನು ಸಂಪಾದನೆ ಮಾಡಿ ಸರಿಯಾದ ಮಾರ್ಗದಲ್ಲಿ ಕರ್ಮಾಚರಣೆಯನ್ನು ಮಾಡಿದರೆ ಮಾತ್ರ ಫಲಪ್ರಾಪ್ತಿಯಾಗತ್ತೆ ಅಂತ ತಿಳಿಸ್ತಾರೆ